ನಮಸ್ಕಾರ ನಮಸ್ಕಾರ ನೀನ್ ಯಾರಪ್ಪ ನಮಸ್ಕಾರ ನೀನ್ ಯಾರಪ್ಪ ನಾನ್ ಜವಾನ ನಿನ್ನ ಹೆಸರೇನಪ್ಪ ನಿನ್ನ ಹೆಸರೇನಪ್ಪ ನನ್ನ ಹೆಸರು ನಂಜಪ್ಪ ನನ್ನ ಹೆಸರು ನಂಜಪ್ಪ ಇವನು ಯಾರು ಯಾರು ಇವನ್ ನನ್ ಸ್ನೇಹಿತ ಇವನ್ ಹೆಸರು ಬಹದ್ದೂರ್ ಇವನ್ ಹೆಸರು ಬಹದ್ದೂರ್ ಇವನ್ ಕಾವಲ್ಗಾರ ಇವನ್ ಕಾವಲ್ಗಾರ ಅವನು ಯಾರು ಅವನು ಯಾರು ಅವನ್ ನನ್ ಮಗ ಅವನ್ ನನ್ ಮಗ ಅವನ ಹೆಸರು ಹೆಸರು ಯಾರು ಇವಳು ಯಾರ ಮಗಳು ಇವಳು ನನ್ ಮಗಳು? ಇವಳ ನನ್ ಮಗಳೋ ಇವಳ ಹೆಸರು ಪಾರ್ವತಿ ಇವ್ಳ ಹೆಸರು ಪಾರ್ವತಿ ಅವಳು ಯಾರು ಯಾರು ಜವಾಣಿ ಅವಳ ಜವಾಣಿ ಅವಳ ಹೆಸರು ಲಕ್ಷ್ಮಿ ಅವಳ ಹೆಸರು ಲಕ್ಷ್ಮಿ ಡ್ರಿಲ್ಸ್ ರೆಪಿಟೇಷನ್ ಡ್ರಿಲ್ ರಿಪೀಟ್ ಆಫ್ಟರ್ ನೀನು ಯಾರು ನೀನು ಯಾರು ಇವನ್ ಯಾರು ಇವನ್ ಯಾರು ಇವ್ಳ ಯಾರು ಇವಳು ಯಾರು ಅವನ್ ಯಾರು ಅವನ್ ಯಾರು ಅವಳು ಯಾರು ಅವಳು ಯಾರು ಇವನ್ ಜವಾನಾ ಇವನ್ ಜವಾನಾ ಅವನ್ ಕಾವಲಗಾರಾ ಅವನ್ಗಾರ ಜವಾನಿ ಅವಳ ಜವಾನಿ ಇವಳು ನನ್ ಮಗಳು ಇವಳು ನನ್ ಮಗಳು ಇವನು ಇವಳ ಮಗ ರಾಮ ಅವನ್ ಮಗಳು ಲಕ್ಷ್ಮಿ ಅವನ್ ಮಗಳು ಲಕ್ಷ್ಮೀ ನನ್ ಪಾರ್ವತಿ ಡ್ರಿಲ್ ಮಾಡೆಲ್ ರಾಜು ನನ್ನ ಸ್ನೇಹಿತ ನೌ ಬಿಲ್ಡಪ್ ವಿದ್ಯಾರ್ಥಿನಿ ನನ್ನ ವಿದ್ಯಾರ್ಥಿನಿ ರಮಾ ನನ್ನ ವಿದ್ಯಾರ್ಥಿನಿ ಮಗ ನನ್ನ ಸುರೇಶ ನನ್ನ ಮಗು ನನ್ನ ಕವಿತಾ ನನ್ನ ಮಗಳು ಜವಾನಿ ನನ್ನ ಜವಾನಿ ಪಾರ್ವತಿ ನನ್ನ ಜವಾನಿ ಟ್ರಾನ್ಸ್ಫರ್ಮೇಷನ್ ಡ್ರಿಲ್ ಮಾಡಲ್ ನೀನು ನಂಜಪ್ಪ ನೌ ಟ್ರಾನ್ಸ್ಫಾರ್ಮ್ ನೀನು ರಾಮ ಇವಳು ಪಾರ್ವತಿ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ನೀನು ನನ್ನ ಸ್ನೇಹಿತ ಇವಳು ನನ್ನ ಮಗಳು ಇವಳು ಅವನ ಮಗಳು ಲಕ್ಷ್ಮಿ ಲಕ್ಷ್ಮಿ ಅವನ ಮಗಳು ಜವಾನಿ ಲಕ್ಷ್ಮಿ ಜವಾನಿಯ ಮಗಳು ನಿಮ್ಮ ಅಧ್ಯಾಪಕಿ ಶೀಲಾ ಅವರ ಅವರ ಅಧ್ಯಾಪಕಿ ಶೀಲಾ ಅವರ ಮಗಳು ಶೀಲ ಯಾರು ಅವರ ಮಗಳು ಯಾರು